ಎಪ್ಪತ್ತನೆಯ ತರಂಗ ಭಗವಾನ್ ಯರ ಆಹ್ವಾನದಂತೆ ಮಂದಾಕಿನಿಯ ಅಲಕಾನಂದ ನದಿಗಳ ಸಂಗಮದಲ್ಲಿ ಭಗವಾನ್ ನಚಿಕೇತರ ಆಶ್ರಮದಲ್ಲಿ ಬ್ರಹ್ಮರ್ಷಿ ಪರಿಷತ್ತು ಭಗವಾನ್ ಟಿಪ್ಪಲ ಆಧರ ಅಧ್ಯಕ್ಷತೆಯಲ್ಲಿ ಸೇರಿದೆ ಭಗವತಿ ಗಾರ್ಗೆ ಅತಿಥಿ ಪೂಜೆಗೆ ನಿವೃತ್ತರಾಗಿದ್ದಾರೆ ಒಂದು ವಿಶೇಷವೇನೆಂದರೆ ಸರಸ್ವತಿ ನದಿಯ ತೀರದಲ್ಲಿ ಯಾಗ ಮಾಡುತ್ತಿದ್ದ ಋಷಿಗಣವೊಂದು ಅನಾರ್ಯ ಋಷಿ ಗಣ್ಣು ಗಣವೊಂದನ್ನು ಕಂಡಿದೆ ಈ ಅನಾರ್ಯ ಗಣದಲ್ಲಿ ಹನ್ನೆರಡು ಜನರಿದ್ದಾರೆ ಅವರಿಗೆ ಕ್ರಮಾಧ್ಯವಾಗಿಲ್ಲ ಆದರೂ ಅವರೆಲ್ಲ ಬ್ರಹ್ಮಜ್ಞರು ಅವರು ಕರೆದ ಕರೆದ ಕಡೆಯಲ್ಲಿ ದೇವತೆಗಳು ಬರುತ್ತಾರೆ ಅವರು ದೇವ ಭಾಷೆಯಲ್ಲಿ ಪ್ರಾಕೃತ ಭಾಷೆಯಲ್ಲಿಯೂ ಮಂತ್ರಗಳನ್ನು ರಚಿಸಬಲ್ಲ ಮಂತ್ರಗಳು ಮಂತ್ರಕೃತುಗಳು ಅವರ ವಿಚಾರದಲ್ಲಿ ಆಯುರ್ಷಿಗಳು ಹೇಗೆ ನಡೆಯಬೇಕೆಂಬುದನ್ನು ಪರಿಷತ್ತು ನಿರೂಪವನ್ನು ಕೊಡಬೇಕು ಎಂದು ಮನವಿ ಬಂದಿದೆ ಈ ಅನಾರ್ಯಗಣಕ್ಕೆ ಬಂದಿದೆ ಈಗ ಅನಾರ್ಯಗಣವೂ ಬಂದಿದೆ ಜೊತೆಗೆ ಚಂದ್ರವಂಶದ ಯಯಾತಿ ಸೂರ್ಯ ವಂಶದ ಜನಕ ಇಬ್ಬರು ಸಭೆಗೆ ವಿವಿಧ ವಿಶೇಷ ಆಹ್ವಾನದ ಮೇಲೆ ಬಂದಿದ್ದಾರೆ ಮೊದಲನೇ ಮೊದಲನೆಯ ದಿನ ಹೋಮ ಹವನಗಳನ್ನು ಮಾಡಿ ದೇವರ್ಷಿ ಪಿತೃಗಣಗಳನ್ನು ಅರ್ಶಿಸಿ ಸಭಾ ಕಾರ್ಯಗಳನ್ನು ಆರಂಭಿಸಿದರು ಭಗವಾನ್ ಪಿಪ್ಪಲಾದರ ಮಗು ಮಗ್ಗುಲಲ್ಲಿ ಬಲಗಡೆ ಭಗವಾನ್ ವಸಿಷ್ಠರು ಆಸನದಲ್ಲಿ ಮಂಡಿಸಿದ್ದಾರೆ ಎಡಗಡೆ ಭಗವಾನ್ ವಿಶ್ವಾಮಿತ್ರರು ಸಭೆಯ ಕಾರ್ಯಕಲಾಪಗಳು ಆರಂಭವಾದವು ಭಗವಾನ್ ಯಾಜ್ಞವಲ್ಕ್ಯರು ಎಂದು ಹೇಳಿದರು ಈ ದಿನ ಪರಿಪರಿಷತ್ತು ಸೇರಿರುವುದು ಭಗವಾನ್ ವಿಶ್ವಾಮಿತ್ರರ ಅಭಿನಂದನಕ್ಕಾಗಿ ಹಿಂದೆ ಪರಿಷತ್ತು ಸೇರಿದಾಗ ಭಗವತಿ ಗಾರ್ಗೆ ಆರ್ಯಕರಣಕ್ಕಾಗಿ ಒಂದು ಸುಲಭ ಸಾಧನವನ್ನು ಕಲ್ಪಿಸಿಕೊಡಬೇಕೆಂದು ಭಗವಾನ್ ವಿಶ್ವಾಮಿತ್ರರನ್ನು ಪ್ರಾರ್ಥಿಸಿದ್ದರು ಈ ದಿನದ ಅಧ್ಯಕ್ಷರಾದಿಯಾಗಿ ಅನೇಕರು ಆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದರು ಇವರೇ ತಪ ಇವರೇ ತಪಸ್ಸೋ ತಪಸ್ಸೇ ಇವರು ಎನ್ನುವಷ್ಟು ತಪಸ್ಸನ್ನು ಮಾಡಿರುವ ಈ ಪುಣ್ಯಪುರುಷರು ಅದನ್ನು ಸಾಧಿಸಿದ್ದಾರೆ ನಿದರ್ಶನವಿಲ್ಲದೆ ನಾವು ಅಂಗೀಕರಿಸುವುದಿಲ್ಲ ಆದ್ದರಿಂದ ನಿದರ್ಶನವೂ ಆಗಿದೆ ಸರಸ್ವತಿ ತೀರದ ಋಷಿಗಣವೂ ಇಲ್ಲಿಗೆ ಕಳುಹಿಸಿಕೊಟ್ಟಿರುವ ಋಷಿಗಣವು ಹಿಂದೆ ಅನಾರ್ಯರೂ ಆಗಿದ್ದವರು ಅವರು ವಿಶ್ವಾಮಿತ್ರರು ಅನುಗ್ರಹ ಪಡೆದು ಮಂತ್ರ ಕೃಪ್ಗಳಾದ ಮಂತ್ರಪತಿಗಳಾಗಿದ್ದಾರೆ ಅವರನ್ನು ಕರೆದುಕೊಂಡು ಬಂದಿರುವ ಪ್ರತಿನಿಧಿಗಳು ಈ ಸಭೆಯ ಮುಂದೆ ಬಂದು ಅಲ್ಲಿ ನಡೆದುದನ್ನು ಹೇಳುವವರು ಅದಕ್ಕೆ ಸಭೆ ಸಭೆಯ ಅಪ್ಪಣೆಯನ್ನು ಪಡೆದು ಪಿಪ್ಪಲಾದರು ಪ್ರತಿನಿಧಿಯನ್ನು ಕರೆದರು ಆತನು ಬಂದು ಸಭೆಗೆ ನಮಸ್ಕಾರ ಮಾಡಿ ಮಹಾಂತರಿಗೆ ನಮಸ್ಕಾರವು ಅರ್ಚಕರಿಗೆ ನಮಸ್ಕಾರವು ತರುಣರಿಗೆ ನಮಸ್ಕಾರವು ವೃದ್ಧರಿಗೆ ನಮಸ್ಕಾರವು ಬ್ರಹ್ಮಕ್ಕೆ ನಮಸ್ಕಾರವು ಬ್ರಹ್ಮ ಜನರಿಗೆ ನಮಸ್ಕಾರವು ನಾನು ಸತ್ಯವಾಗಿ ಹೇಳುತ್ತೇನೆ ನಾನು ಆಡುವ ಸತ್ಯವೋ ನನ್ನನ್ನು ಕಾಪಾಡದೆ ನಾನು ಆಡಿದ ಸತ್ಯವೋ ಅದನ್ನು ಕೇಳಿದವರನ್ನೆಲ್ಲ ಕಾಪಾಡದೆ ನಾನು ಋತವನ್ನು ಹೇಳುತ್ತೇನೆ ಆ ಋತವು ಆಡಿದ ನನ್ನನ್ನು ಕೇಳಿದ ಇತರರನ್ನು ಕಾಪಾಡದೆ ನನ್ನ ಬಾಯಲ್ಲಿ ಅಸತ್ಯವು ಅನೃತವೂ ಬಂದರೆ ನನ್ನ ತಲೆ ತಲೆಯೊಡೆದು ನೂರು ಪಾಲಾಗಲಿ ಎಂದು ಪ್ರತಿಜ್ಞೆ ಮಾಡಿ ಸಭೆಯ ಅಪಣೆ ಪಡೆದು ಹೇಳಿದನು ನಾವು ಎಂದರೆ ಸರಸ್ವತಿ ನದಿ ತೀರದಲ್ಲಿ ವಿಷಗಳ ಸೇರಿ ವಿಶ್ವಶಾಂತಿ ಎಂದು ಯಜ್ಞ ಮಾಡುತ್ತಿದ್ದೆವು ಮೂರನೇ ಮೂರನೇ ದಿನ ಮಾಧ್ಯಮ ದಿನ ನಡೆಯಬೇಕಾಗಿದ್ದಾಗ ಒಂದು ಗುಂಪು ಬಂದು ನಾವು ಯಜ್ಞದಲ್ಲಿ ಭಾಗಿಗಳಾಗುತ್ತೇವೆ ಅಪಣೆಯಾಗಬೇಕು ಎಂದು ಪ್ರಾರ್ಥಿಸಿದರು ಆ ಘನದ ಮುಖದಲ್ಲಿರುವನು ಕವ ಅಯಲೂಷನ್ ಎಂಬ ಮಹನೀಯನು ಮಹನೀಯನು ವಿಚಾರ ಮಾಡಿದ್ದರಲ್ಲಿ ಅವರಲ್ಲಿ ಅನೇಕರು ಶೂದ್ರೀ ಪುತ್ರರು ಅದ್ವಿಜರು ಅನಾರ್ಯರು ಕ್ರಮಾಧ್ಯ ವಿಲ್ಲದಿದ್ದವರು ಎಂದು ತಿಳಿದಂತಹ ತಿಳಿಯುತ್ತಾಗಿ ಅವರನ್ನು ಯಜ್ಞ ಭಾಗಾಧಿಕಾರಿಗಳೆಂದು ಅಂಗೀಕರಿಸಲಾಗಲಿಲ್ಲ ಅವರೆಲ್ಲರೂ ತಮಗೆ ಅಸಮಾಧಾನವಾಗಿದ್ದರೂ ಮರುಮಾತನಾಡಿದರೆ ಹೊರಟರು ಅವರ ವಿಧಿಯವನ್ನು ಸೌಜನ್ಯವನ್ನು ಕಂಡು ಋಷಿಗಳು ಏನು ಮಾಡುವುದು ವಿಧಿಯಿಲ್ಲ ವಿಧಿಯಲ್ಲಿ ಅವಕಾಶವಿಲ್ಲ ಎಂದು ಬಲು ಮರಗಿದರು ಮಧ್ಯ ದಿನ ಆರಂಭವಾಯಿತು ಎಷ್ಟು ಕರೆದರೂ ಯಾವ ದೇವತೆಗಳು ಬರಲಿಲ್ಲ ಇದೇನಿದು ಆಶ್ಚರ್ಯ ಎಂದು ದೇವತೆಯಾದ ಇಂಧನವನ್ನು ಕರೆದವು ಅದನ್ನು ಅರ್ಧಾರ್ಧವಾಗಿ ಪ್ರಕಟವಾಗಿ ನೀವು ಕಳುಹಿಸಿ ಬಿಟ್ಟಿರುವ ಋಷಿಗಳು ಅಸಮಾಧಾನವು ತೀರುವವರೆಗೂ ದೇವತೆಗಳಿಗೂ ಇಲ್ಲಿಗೆ ಬರುವುದಿಲ್ಲ ನಾವೆಲ್ಲ ಅವರ ಜೊತೆಯಲ್ಲಿರುವವು ನಾವು ಎಂದು ನಾವು ಕೊಟ್ಟ ಹಫಿಸ್ವೀಕರಿಸೇ ಅಂತರ್ಧಾನನಾದನು ಆಮೇಲೆ ಋಷಿಗಳೆಲ್ಲರೂ ಹೋಗಿ ಆ ಕವಚ ಐಲೋಷ ಗಣವನ್ನು ಪ್ರಾರ್ಥಿಸಿಕೊಂಡು ತಾವು ಪ್ರಾರಂಭಿಸಿದ ಯಜ್ಞವನ್ನು ಅವರ ಅಪ್ಪಣೆಯಿಂದ ಯಥಾ ಯಥ ಮುಗಿಸಿ ಅವರನ್ನು ಇಲ್ಲಿಗೆ ನನ್ನೊಡನೆ ಕರೀ ಕಳುಹಿಸಿರುವರು ಇನ್ನು ಮುಂದೆ ಏನು ಮಾಡಬೇಕೆಂದು ಪರಿಷತ್ತು ಗೊತ್ತು ಮಾಡಬೇಕು ಭಗವಾನ್ ಅವರೊಬ್ಬರು ಹೆದ್ದು ಸಭಾಪತಿಗಳಲ್ಲಿ ವಿಜ್ಞಾಪನೆ ಅನಾರ್ಯ ಋಷಿಗಣದ ವಿಷಯ ಸಭೆಯ ಮುಂದೆ ಬಂದು ಇತ್ಯರ್ಥವಾಗುವುದಕ್ಕೆ ಮುಂಚೆಯೇ ಅತಿಥಿ ಸತ್ಕಾರಕ್ಕೆ ನಿರೋಕ್ತರಾಗಿರುವವರು ಅವರಿಗೆ ಮಧುಪರ್ಕವನ್ನು ಕೊಟ್ಟು ಬಿಟ್ಟಿದ್ದಾರೆ ಇದು ಕ್ರಿಯಾಲೋಪವಲ್ಲವೇ ಎಂದು ವಿಮರ್ಶೆಯಾಗಬೇಕು ಎಂದರು ಸಭಾಪತಿಗಳು ಭಗವತಿ ಗಾರ್ಗಿ ಅವರ ಮುಖ ನೋಡಿದರು ಆಕೆಯು ಸಭಾಪತಿಗಳಿಗೂ ಸಭೆಗೂ ವಂದನೆ ಮಾಡಿ ಪ್ರಸನ್ನ ಮುಖದಿಂದ ಮಂದಹಾಸವನ್ನು ಬೀರುತ್ತ ವಿನಯವಾಗಿ ಹೇಳಿದರು ಭಗವನ್ರೊಬ್ಬರು ಕ್ರಿಯಾಲೋಪೆತ್ತಿದ್ದಾರೆ ಅತಿಥಿಗಳು ಬಂದಾಗ ಅವರವರೆಗೆ ಯೋಗ್ಯತೆಗೆ ಅನುಗುಣವಾಗಿ ಸತ್ಕಾರ ಮಾಡುವುದು ನನ್ನ ಕಾರ್ಯ ನನಗೆ ವಹಿಸಿರುವ ಕಾರ್ಯದಲ್ಲಿ ಆ ಮಹರ್ಷಿಗಳು ಬರುತ್ತಿದ್ದ ಹಾಗೆಯೇ ಅವರ ಜೊತೆಯಲ್ಲಿಯೇ ಬರುತ್ತಿರುವ ಪಂಚಾಗ್ನಿಗಳನ್ನು ಕಂಡು ಅವರನ್ನು ಆರಂದು ಪರಿಷತ್ತು ಅಂಗೀಕರಿಸಿಲ್ಲ ನಿಜ ಆದರೆ ಪಂಚಾಗ್ನಿ ಸಮೇತರಾಗಿ ಬಂದಿರುವವರಿಗೆ ಮತಪರ್ಕವನ್ನು ಕೊಡದಿದ್ದರೆ ವಿಘ್ನೇಶ್ವರನಿಗೆ ದ್ರೋಹವಾಗಿ ಸಭೆಗೆ ಸಭೆಗೂ ಸಭಾಪತಿಗಳಿಗೂ ಆಶ್ರಯ ಸಾಧೀತು ಎಂದು ಹೇಳಿರಿ ಅಗ್ನಿವಂತರಿಗೆ ನಾನು ಮತಪರ್ಕವನ್ನು ಕೊಟ್ಟಿದ್ದೇನೆ ಇದು ಅಪರಾಧವಿಲ್ಲವೆಂಬುದನ್ನು ಎಂಬುದು ತಮ್ಮೆಲ್ಲರಿಗೂ ಗೊತ್ತಿದೆ ಆದರೂ ಸಭಾ ಮರ್ಯಾದೆ ಎಂದು ಇದಗಿಯುತ್ತೇನೆ ಅಪರಾಧವಾಗಿದ್ದರೆ ಕ್ಷಮಿಸುವುದು ನಾವು ಬ್ರಹ್ಮವಾದಿಗಳು ಕರ್ಮದಲ್ಲಿ ಪ್ರಭಾ ಪ್ರಮಾದ ವಶವಾಗಿ ನ್ಯೂನ ಅತಿರೇಕವರು ನಮ್ಮ ಹಾಗೆಯೇ ಈ ಪರಿಷತ್ತು ಕರ್ಮದೋಷವಿದ್ದರೆ ಸಹಿಸಿಕೊಳ್ಳಬೇಕೆಂದು ಪ್ರಾರ್ಥನೆ ಧರ್ಮಜ್ಞರೆಲ್ಲರೂ ಆಕೆಯುದು ಸರಿ ಸರಿಯಂದರು. ಪರಿಷತ್ತುಗಳಲ್ಲಿ ಎಲ್ಲಾ ಕಾರ್ಯಕರ್ತರು ಪ್ರಧಾನವಾದದ್ದು ಅತಿಥಿ ಸತ್ಕಾರ ಅದರಲ್ಲಿ ಹೆಚ್ಚು ಕಡಿಮೆಯಾದರೆ ಉತ್ತರವಾದಿಯಾಗಿ ಅಶ್ರಯ ಆಶ್ರಯಸ್ ಪಡೆಯಬೇಕಾಗುವುದು ಆದ್ದರಿಂದ ಅಗ್ನಿವಂತರಿಗೆ ಮಧುಪರ್ಕವು ಅವರು ಯಾರೇ ಆಗಲಿ ಸಲ್ಲಬೇಕಾಗಿದ್ದ ಸಲ್ಲಬೇಕಾಗಿದ್ದರಿಂದ ಆಕೆಯು ಮಾಡಿದುದು ಸರಿ ಎಂದಾಯಿತು ಮತ್ತೊಬ್ಬರು ಎದ್ದು ನಗುನಗುತ್ತಾ ಸಭಾಪತಿಗಳಿಗೆ ಆಯ್ಕೆ ಮಾಡಿದರು ಭಗವತಿ ಗಾರ್ಗೆ ಅವರು ಮಾಡಿದ ಕಾರ್ಯವನ್ನು ಸರಿ ಅಂಗೀಕರಿಸಿದ ಸಭೆ ಅವರನ್ನು ಆರ್ಯರು ಬ್ರಾಹ್ಮಣರು ಎಂದು ಒಪ್ಪಿಕೊಂಡಂತೆಯೇ ಆಯಿತು ಅದರ ಜೊತೆಯಲ್ಲಿಯೇ ಭಗವಾನ್ ವಿಶ್ವಾಮಿತ್ರರು ಕಲ್ಪಿಸಿಕೊಟ್ಟ ಮಹದನುಗ್ರಹ ಮಾಡಿರುವ ಪ್ರಜಾಪತ್ರ ಪಥ್ಯವ್ರತದ ಮಹಿಮೆಯೇನು ಎಂಬುದನ್ನು ಕಂಡದ್ದು ಆಯಿತು ಇನ್ನು ಸಭೆಯ ಮುಂದಿರುವ ಕಾರ್ಯ ಭಗವಾನ್ ವಿಶ್ವಾಮಿತ್ರರು ಮನುಷ್ಯ ಕುಲಕ್ಕೆ ಮಾಡಿರುವ ಪರಮೋಪಕಾರಕ್ಕಾಗಿ ಅವರನ್ನು ಅರ್ಚಿಸುವುದು ಆ ಅರ್ಚನೆಯು ಯಾವ ರೂಪವಾಗಿ ನಡೆಯಬೇಕು ಎಂಬುದು ಗೊತ್ತಾಗಬೇಕು ಅಷ್ಟೇ ಎಂದರು ಎಲ್ಲರೂ ಹೌದು ಹೌದು ಎಂದು ಆನಂದದಿಂದ ಕೈಚಪ್ಪಾಳೆ ತಟ್ಟಿದರು ಭಗವತಿ ಗಾರ್ಗಿಯರು ಎದ್ದು ನಿಂತು ಒಂದು ಪುಷ್ಪಮಂಪವನ್ನು ಕಟ್ಟಿ ಅದರಲ್ಲಿ ಭಗವಾನ್ ವಿಶ್ವಾಮಿತ್ರರನ್ನು ಕುಳ್ಳಿರಿಸಿ ನಾವೆಲ್ಲರೂ ಈ ರಥವನ್ನು ಎಳೆದುಕೊಂಡು ಹೋಗಬೇಕು ಇದು ನಾವು ಅವರಿಗೆ ಸಲ್ಲಿಸುವ ಅರ್ಚನೆಯಾಗಲಿ ಎಂದರು ಮಹಾರಾಜನಾದ ಮಹಾರಾಜನಾದ ಯಾತಿಯು ಮಹಾರಾಜನ ಜನಕನ ಅನುಮತಿಯನ್ನು ಪಡೆದು ಎದ್ದು ನಿಂತು ಸೂರ್ಯವಂಶಭೂಷಣನಾದ ಜನಕ ಮಹಾರಾಜನು ಈ ಪರಿಷತ್ತಿಗೆ ಹೀಗೆ ವಿಜ್ಞಾಪಿಸು ಎಂದು ನನಗೆ ಆಜ್ಞೆ ಮಾಡಿದ್ದಾರೆ ಈ ಬ್ರಹ್ಮಪೂಜೆಗೆ ಕ್ಷೇತ್ರ ಕ್ಷೇತ್ರ ಸಮಾಯೋಗವು ವಿಹಿತವಾದದರಿಂದ ಪುಷ್ಪರಥವನ್ನು ಕಟ್ಟುವುದು ತಮ್ಮ ಕಾರ್ಯವಾಗಲಿ ಅದನ್ನು ಎಳೆದುಕೊಂಡು ಹೋಗುವುದು ನಮ್ಮ ಭಾಗವಾಗಲಿ ಇದಕ್ಕೆ ಪರಿಷತ್ತು ಒಪ್ಪಿ ಅಪ್ಪಣೆ ಕೊಡಬೇಕು ಭಗವಾನ್ ಪಿಪ್ಪಲಾದರು ಎದ್ದು ಆ ಸೂಚನೆಯನ್ನು ಅಂಗೀಕರಿಸಬೇಕೆಂದು ಪರಿಷತ್ತನ್ನು ಪ್ರಾರ್ಥಿಸುತ್ತಾ ಈ ಸಭೆಯ ಪರವಾಗಿ ಆ ಕಾರ್ಯದಲ್ಲಿ ಭಾಗವಹಿಸಲು ಸಭಾಪತಿಗಳಿಗೂ ಅಪ್ಪಣೆಯಾಗಬೇಕು ಎಂದರು ಭಗವತಿ ಗಾರ್ಗೆ ಎದ್ದು ಮುಸಿ ಸಭಾಪತಿಗಳು ದಾಕ್ಷಿಣ್ಯದಿಂದ ನಮ್ಮ ಕಡೆ ತಿರುಗಬೇಕು ಈ ಸೂಚನೆಯನ್ನು ತಂದವರು ಕಾರ್ಯದಲ್ಲಿ ಭಾಗವಹಿಸದಿದ್ದರೆ ಅದು ಪೂರ್ಣವಾಗುವುದೆಂತೂ ಆದ್ದರಿಂದ ದಯವಿಟ್ಟು ಈ ಜನ ಈ ಜನವನ್ನು ಸೇರಿಸಿಕೊಳ್ಳಬೇಕು ಎಂದರು ಎಲ್ಲರೂ ಸರಿ ಸರಿ ಎಂದರು ರಥವನ್ನು ಎಳೆಯುವ ಕೆಲಸಕ್ಕೆ ನಾಲ್ವರು ಎಂದು ಗೊತ್ತಾಯಿತು ಸಭಾಪತಿಗಳು ಎದ್ದು ಭಗವಾನ್ ವಿಶ್ವಾಮಿತ್ರರು ಇದನ್ನು ಅಂಗೀಕರಿಸಬೇಕು ಎಂದು ಕೈ ಮುಗಿದರು ಭಗವಾನ್ ಭಗವನ್ರು ಎದ್ದು ನಿಂತರು ಭವ್ಯವಾಗಿರುವ ಆ ಪುಷಾಕೃತಿಯನ್ನು ಕಂಡವರೆಲ್ಲರೂ ಇದು ಲೋಕಾನುಗ್ರಹಾರ್ಥವಾಗಿ ಮೂರ್ತಿವ್ಯಕ್ ಮೂರ್ತಿ ವೆತ್ತ ಬಂದಿರುವ ವೇದಗಳೇ ಇರಬೇಕು ಎಂದು ಮನಸಾ ಅಭಿವಾದನೆ ಮಾಡಿದರು ಅವರು ಹೇಳಿದರು ಇಂದರೆ ಶ್ರೇಯಸ್ಸೆಲ್ಲವೂ ಭಗವಾನ್ ವಸಿಷ್ಠರದು ದ್ವೇಷ ಅವರನ್ನು ಆರಾಧಿಸುವ ಹೊಟ್ಟ ನಾನು ಇಂದು ರಾಗಪೂರ್ವಕವಾಗಿ ಪರಮ ಪ್ರೀತಿಯಿಂದ ಈ ಮಾತವಾಡುತ್ತಿದ್ದೇನೆ ಈ ಪರಿಷತ್ತಿನ ಪರವಾಗಿ ಭಗವತಿ ಗಾರ್ಗಿಯವರಾದಿಯಾಗಿ ಸರ್ವರು ನನಗೆ ವಹಿಸಿದ ಕೆಲಸವನ್ನು ನಿರ್ವಹಿಸುವುದಕ್ಕೂ ಇವರೇ ಕಾರಣರು ಅಗಸ್ಟ್ ಅಗಸ್ತ್ಯಾಷ್ಟಮಕ್ಕೆ ಹೋಗುವ ಇವರು ನಿರೂಪ ಮಾರ್ಗದರ್ಶಕರಾದರು ಹಾಗೆಯೇ ಎಲ್ಲದಕ್ಕಿಂತ ಮೊದಲು ಭಗವಾನ್ ಮಾಮದೇವರ ಮುಖದಿಂದ ಅನುಗ್ರಹ ಮಾಡಿದವರು ಇವರೇ ಆದ್ದರಿಂದ ಇವರಿಗೆ ಈ ಪೂಜೆಯು ಸಮಗ್ರವಾಗಿ ಸಲ್ಲಬೇಕು ಎಂದರು ಕೊನೆಗೆ ಭಗವಂತರಿಬ್ಬರೂ ಪುಷ್ಪರಥದಲ್ಲಿರಬೇಕು ಎಂದು ಆಯಿತು ಮರುದಿನ ಪುಷ್ಪರಥವು ಸಿದ್ಧವಾಯಿತು ರಥದ ಅಲಂಕಾರಕ್ಕಾಗಿ ಹೂವು ತರಲು ಹೋದವರು ಬಂದು ತಮ್ಮ ಆಶ್ಚರ್ಯವನ್ನು ಹೇಳಲಾರದು ಹೇಳಲಾರರು ಆಶ್ರಮದ ಸುತ್ತಮುತ್ತಲೂ ಇರುವ ವೃಕ್ಷ ಲಥಗಳೆಲ್ಲವೂ ಬರಿಯ ಹೂವಿನ ಗೊಂಚಲುಗಳಾಗಿ ನಿಂತಿವೆ ಕಾಲ ಅಕಾಲವೆಂಬ ನಿಯಮಕ್ಕೆ ಇಲ್ಲದಂತಾಗಿ ಎಲ್ಲಾ ಋತುಗಳ ಎಲ್ಲಾ ಪುಷ್ಪಗಳೂ ಇವೆ ಅಂದು ಅಲಂಕಾರಕ್ಕೆ ಹೂವು ಬಂದುದು ಮಕ್ಕಳುಗಳಲ್ಲಿ ಅಲ್ಲ ಬಂಡಿಗಳಲ್ಲಿ ಎಲ್ಲರೂ ಹೋಗಿ ಆ ವನಲಕ್ಷ್ಮಿಯ ಪುಷ್ಪಾಲಂಕಾರವನ್ನು ನೋಡಿ ಬಂದರು ಎತ್ತ ನೋಡಿದರೂ ಹೂವು ಹೂವು ಮರದಲ್ಲಿ ಗಿಡದಲ್ಲಿ ಬಳ್ಳಿಯಲ್ಲಿ ಎಲ್ಲೆಲ್ಲಿಯೂ ಎಲೆಯೇ ಕಾಣದು ಆ ಹೂವಿನ ಕಾಲದಲ್ಲಿ ಎಲೆಗಳು ಯಾವುದೋ ಪ್ರಭಾವಕ್ಕೆ ಸಿಕ್ಕಿ ಹೂವಾಗಿ ಹೋದಂತೆಯಾಗಿತ್ತು ಪುಷ್ಪರಥವನ್ನು ತಪಸ್ವಿಗಳು ಬ್ರಹ್ಮರಥವೆಂದು ಕರೆದರು ವಸಿಷ್ಠ ವಿಶ್ವಾಮಿತ್ರಗಳನ್ನು ಕುಳಿಸಿಕೊಳ್ಳಲು ಕುಳ್ಳಿರಿಸಿಕೊಂಡು ಆ ರಥವು ಬರುತ್ತಿರುವುದನ್ನು ಕಂಡವರು ಎರಡು ಹಕ್ಕಿಗಳೊಂದು ಮರದಲ್ಲಿ ಕುಳಿತಿವೆ ಎಂಬ ಶ್ರುತಿಯನ್ನು ಸ್ಮರಿಸಿದರು ಯಾತಿಯು ಧರ್ಮಿಷ್ಠ ಜನಕನು ಜನಕನು ಬ್ರಹ್ಮಿಷ್ಠ ಈ ಇಬ್ಬರೂ ರಥವನ್ನು ಎಳೆಯುತ್ತಿರುವುದು ನೋಡಿದರೆ ಬ್ರಹ್ಮಾಂಡದ ಕ್ಷೇಮವು ಧರ್ಮ ಬ್ರಹ್ಮ ಸಮಯೋಗದಲ್ಲಿದೆ ಎಂಬ ವೇದ ಪುರುಷನ ಸಂದೇಶವನ್ನು ಬೀರುವಂತೆ ಇತ್ತು ಆ ಮೆರವಣಿಗೆ ಆ ಮೆರವಣಿಗೆಯನ್ನು ಕಂಡ ಮಾನವರಲ್ಲಿ ವಿಶ್ವಕ್ಕೆ ವಿಶ್ವವೇ ಸಂತೋಷಪಟ್ಟ ಸಂತೋಷಪಟ್ಟಿತು ವಸಿಷ್ಠರು ಸಮಾಧಿಯಲ್ಲಿದ್ದ ವಿಶ್ವಾಮಿತ್ರರನ್ನು ಎಚ್ಚರಿಸಿ ಅತ್ತ ನೋಡಿ ಎಂದರು ವಿಶ್ವಾಮಿತ್ರರು ನೋಡಿದರು ದೇವಗನ ದೇವಗಣ ಸಹಿತನಾದ ದೇವೇಂದ್ರನು ಪರಮ ಸಂತೋಷದಿಂದ ಪರಮಭಕ್ತಿಯಿಂದ ಕೈ ಮುಗಿದುಕೊಂಡು ನಿಂತಿರುವುದು ಕಾಣಿಸಿತು ವಸಿಷ್ಠರು ನಕ್ಕರು ವಿಶ್ವಾಮಿತ್ರರು ನಕ್ಕರು ಇಡೀ ಮಹಾಬ್ರಾಹ್ಮಣ ಸಂಪೂರ್ಣ